el número que le he encomendado ಜರಾಕ್ಷ ನಂತರ ನಾಲ್ಕನೆಯನ್ನ ನಾನು ಹೇಳ್ಕೊಡ್ತೇನೆ ನೀವು ಅದನ್ನ ಅನುಸರಿಸಿ ಓಂ ಸ್ಥಾಪಕಾಯ ಚಧರ್ಮಸ್ವಋಾಯ ವಸುದೇ ಪ್ರತಿಬೋ ನಾರಾಯಣಿನಯನಿ मध्ये ಮಹಾಭಾರತ ಅದ್ವರ್ಷಿಣ ಭಗವತೀ ಅಷ್ಟಾಶ ಅಂಬಸಂದ ಗೀತೆ ಭೇಷಿ ಭವಾಷಿಣೀ विशाल ನಮಸ್ಕು ವ್ಯಾಸ ವಿಶಾಲ ಬುಧಾರನೇತ್ರ ಯೇನ भारत तैलपूर्णह ಜ್ವಾನದೀಪ್ರ ಪ್ರಪನ್ನ ಪಿಜಾತೇತ್ರೈಕೇ ಜ್ಞಾನ ಮುದ್ರಾ ಕೃಷ್ಣ ಗೀತಾತುಹೇ ನಮಃಪನಿಷದೋ ಗಾವೋ ದೊಗ್ಧೋಪಾಲನ ಪಾಥೋವತ್ಸುಧೀರ್ಭೋ ದುಧಂ ಗೀತಾ ಮಹತ್ ಭೀಷ್ರೋಣತಟ ಜಯದ್ರತಜಲ ಗಾಂಧಾರ ನೀಲೋಪದ ್ರಾಹವತಿ ಘಪೇಣ ವಹನೀ ಕರ್ಣೇನ ವೇಲಕುಲ ಅಶ್ವತ್ಥವಿಕರ್ಣೋರಕುಧನ गोतरणी होत तीरणा खदु रुला पांडवई पांडवई रणनदी तरती कैवर्तक केशवह कैवर्तक केशवह पाराशर्य वचत्रोज ममलम ೋತ್ಕಟಂ ನಾನಾಖ್ಯಾ ಹರಿಕಾ ಸಂಬೋಧನಾಬೋ ಲೋಕೆ ಸಜ್ಜನ ಷಟ್ಪದೈ ಅಹ ಅಹರ ಪೇ ಪೀಯಮು ಭೂಯಾರತ ಪಜಂ ಕಲಿಮದ ಪ್ರಧ್ವಂಸಿ ಶ್ರೇಯಸೆ ಜಂ ಪಂಗುಂ ಲ ಗಿಹಂ ವಂದೇ ಪರಂದ್ರ ದಿವ್ಯ ರುದ್ರಮರು ದಿಷ್ಟವೈ ವೇದೈಸ್ತ ಪದಕ್ರಮೋಪನಿಷದೈ ಿ ಕಾಗಾ ಧ್ಯಾವಸ್ಥಿತ ಮನಸ ಪಶ್ಯಂತಿ ಯು क्षेत्र अतिष्ठात्रह आ परमात्म न विभूत पूर्णवतार भगवा कृष्णन ज्ञान यज्ञ अदर फल अदर कर्म कूड़ा अगे समर्पित इंद ना सदार बे असत पुराण अंत पुराण अड़ू हाँतोद भगवद्गीते अत्य हल्द हड़ो ಅದಕ್ಕೆ ಯಾವಾಗ ಯಾವಾಗ ವ್ಯಾಖ್ಯಾನಗಳು ಬರೆಯಲಾಯಿತು ಎಷ್ಟು ವ್ಯಾಖ್ಯಾನಗಳು ಭಾಷೆಗಳು ಅದರ ಮೇಲೆ ಬರೆಯಲ್ಪಟ್ಟವು ಅದನ್ನು ನೋಡಿದರೆ ಅದರ ವಿಸ್ತಾರವನ್ನು ನೋಡಿದರೆ ನಮ್ಗೆ ಗೊತ್ತಾಗ್ತದೆ ಹೀಗೆ ಅಷ್ಟು ಹಳೆಯದ್ದು ಹತ್ತು ವರ್ಷಗಳು ನಾವು ಎಣಿಸುವುದಾದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಎಣಿಸುವುದಾದರೆ ಹತ್ತು ಸಾವಿರ ವರ್ಷಗಳು ಅಂತ ನಾವು ಹೇಳಬಹುದು ಅಷ್ಟು ಹಳೆಯದ್ದು ಅಂತ ಆದರೂ ಕೂಡ ಎಷ್ಟು ವ್ಯಾಖ್ಯಾನಗಳನ್ನು ಬರೆದ್ರೂ ಕೂಡ ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ಭಾಷೆಯಲ್ಲಿ ಅಷ್ಟೊಂದು ವ್ಯಾಖ್ಯಾನಗಳನ್ನು ಬರೆದ್ರೂ ಕೂಡ ಇಂದಿಗೂ ಕೂಡ ಅದು ಸಂಪೂರ್ಣವಾಗಿ ಇದಂ ಅಂತ ಅರ್ಥವಾಗಿದೆ ಅಂತ ಹೇಳಲಿಕ್ಕೆ ಬಹಳ ಕಷ್ಟ ಅವತಾರ ಪುರುಷರ ಸಂದೇಶಗಳೇ ಆ ರೀತಿ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳಿದಂತೆ ನಾನು ನನ್ನ ಸಂದೇಶವನ್ನು ಇನ್ನೂ ಒಂದು ಸಾವಿರದ ಐನೂರು ವರ್ಷಗಳಿಗೆ ಆಗುವಷ್ಟು ಕೊಟ್ಟಿದ್ದೇನೆ ಅಂತ ಅವರು ಬಾಳಿ ಬದುಕಿದ್ದು ಕೇವಲ ಮೂವತ್ತೊಂಬತ್ತು ವರ್ಷಗಳು ಆ ಮಹಾತ್ಮ ಅದರಲ್ಲಿ ತನ್ನ ಶೈಶವ ಕೌಮಾರ್ಯ ಅಷ್ಟು ಅವಸ್ಥೆಗಳನ್ನು ಕಳೆದು ಯವ್ವನದಲ್ಲಿ ಯತಿ ಸಂಸ್ಕಾರವನ್ನು ಹೊಂದಿ ಲೋಕ ಕಲ್ಯಾಣಕ್ಕಾಗಿ ಅನೇಕ ಸಂದೇಶಗಳನ್ನು ನೀಡಿದರು ಅಂದರೆ ಹತ್ತೊಂಬತ್ತು 20, 22 ವರ್ಷ ಅಂತ ಇಟ್ಕೊಳ್ಳೋಣ ಅಲ್ಲಿಂದ ಆ ಮೂವತ್ತೊಂಬತ್ತು ವರ್ಷ ಅಂದರೆ ಸುಮಾರು ಹದಿನೇಳು ವರ್ಷ ಅಷ್ಟು ವರ್ಷದಲ್ಲಿ ಅವರು ನೀಡಿದಂತಹ ಆ ಸಂದೇಶಗಳು ಅವರು ಹೇಳ್ತಾರೆ ಇನ್ನು ಸಾವಿರದ ಐನೂರು ವರ್ಷಗಳಿಗೆ ಸಾಕಾಗುವಷ್ಟಿದೆ ಅಂತ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಯಾರೇ ಮಹಾನ್ ಛೇದನವಾಗ ಅವರ ದೃಷ್ಟಿ ಕೇವಲ ಇಂತಿಷ್ಟು ವರ್ಷಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ಅದು ಅತ್ಯಂತ ಬಹುದೂರ ದೃಷ್ಟಿಯನ್ನು ಉಳ್ತಕ್ಕಂಥ ಉಳ್ಳಂತಹ ದೂರ ದೃಷ್ಟಿ ಉಳ್ಳವರು ದೂರದ ಜನಾಂಗವನ್ನು ತಲೆಯಲ್ಲಿ ಇಟ್ಕೊಂಡು ಅದಕ್ಕೂ ಆಗುವಂತೆ ಅಷ್ಟು ಕಾಲಕ್ಕೂ ಸರಿ ಹೊಂದುವಂತೆ ತಮ್ಮ ಸಂದೇಶಗಳನ್ನು ನೀಡಬಲ್ಲವರು ಆಯಾ ಕಾಲಕ್ಕೆ ಏನು ಬೇಕು ಅಂತ ಆದ್ದರಿಂದಲೇ ಅವರನ್ನು ನಾವು ಯುಗಾಚಾರ್ಯರು ಅಂತ ಕರೀತೇವೆ ಎಲ್ಲರೂ ಕೂಡ ಯುಗಾಚಾರ್ಯರಾಗಲಿಕ್ಕೆ ಸಾಧ್ಯವಿಲ್ಲ ಯಾರಿಗೆ ನಾಳೆ ಏನಾಗ್ತದೆ ಅನ್ನುವ ಪರಿಜ್ಞಾನವೇ ಇಲ್ಲವೋ ಅವರು ಆಚಾರ್ಯರಾಗಲಿಕ್ಕೂ ಹೇಗೆ ಯೋಗ್ಯರು ಇನ್ನು ಅದರಲ್ಲೂ ಶಕ್ತಿ ತಾರತಮ್ಯವನ್ನು ನಾವು ಒಬ್ಲೇಬೇಕಾಗುತ್ತೆ ಇಂತಿಷ್ಟು ವರ್ಷಕ್ಕೆ ಮಾತ್ರ ನಾವು ನೋಡ್ತೇವೆ ದೊಡ್ ದೊಡ್ಡ ದೊಡ್ಡ ಮಹಾಪುರುಷರು ಎಷ್ಟು ಉಪನ್ಯಾಸಗಳನ್ನು ನೀಡ್ತಾರೆ ಅವರ ಆ ಉಪನ್ಯಾಸದ ಶಕ್ತಿ ಅಂತಕ್ಕಂಥದ್ದು ಕೆಲವೇ ವರ್ಷಗಳಿಗೆ ಸೀಮಿತವಾಗಿರುತ್ತದೆ ನಂತರ ಆ ಶಕ್ತಿ ಕ್ರಮೇಣ ನಶಿಸಿ ಹೋಗ್ತದೆ ಅನೇಕ ವೇಳೆ ಆ ಉಪದೇಶಗಳು ನಂತರದ ಕಾಲಕ್ಕೆ ಸರಿ ಹೊಂದುವುದೂ ಇಲ್ಲ ಔಟ್ಡೇಟೆಡ್ ಆಗಿರ್ತದೆ ಆರ್ಕಾಯ್ ಔಟ್ಡೇಟೆಡ್ ಆಗಿರ್ತದೆ ಆವಾಗ ಅಗತ್ಯವಿಲ್ಲದೆ ಜನರು ಅಂತಹ ಉಪದೇಶಗಳನ್ನ ತ್ಯಜಿಸಿ ಬರುತ್ತೆ ಆದರೆ ಯುಗಾಚಾರ್ಯರು ನೀಡುವಂತಹ ಈ ಸಂದೇಶಗಳು ಏನೇನು ಇರ್ತವೆಯೋ ಅವು ಅವರು ಎಲ್ಲಿಯವರೆಗೆ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಆ ಸಂದೇಶವನ್ನ ತಮ್ಮ ಅಮೃತ ಸದೃಶವಾದಂತಹ ಆ ಬಾಯಿಯಿಂದ ಹೊರಗೆ ಕೆಡವಿರ್ತಾರೋ ಆ ಅಮೃತ ಸಂದೇಶಗಳು ಅಷ್ಟು ಕಾಲ ತಪ್ಪದೆ ಉಳಿದುಕೊಂಡು ಆ ಒಂದು ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮಾನವನ जीवन मेले अच्छी प्रभाव बीर बीरतं अली ज्ञान भरत शब्द राशि बरगढ़ बरता केवल शब्द राशिड़ोदे आ शब्द हिंदेरत अभव ಪ್ರಮಾಣ ಸಿದ್ಧವಾದಂತಹ ಅನುಭವ ಕೇವಲ ಅನುಭವ ಬೇರೆ ಪ್ರಮಾಣ ಸಿದ್ಧವಾದಂತಹ ಅನುಭವ ಬೇರೆ ಇದನ್ನು ತಿಳ್ಕೊಳ್ಬೇಕು ನಾವು ಅನುಭವ ಎಂತಹ ಅನುಭವ ಈಗ ಉದಾಹರಣೆಗೆ ನಾವು ಮರಳುಗಾಡಿನಲ್ಲಿ ಹೋಗ್ತಾ ಇದ್ರೆ ಕೆಲವೊಮ್ಮೆ ಕೆಲವೊಂದು ಸನ್ನಿವೇಶದಲ್ಲಿ ನಮಗೆ ಆ ಮರಳುಗಾಡಿನಲ್ಲಿ ನೀರಿರುವಂತೆ ತೋರುತ್ತದೆ ಅದನ್ನು ಮರೀಚಿಕೆ ಅಂತ ನಾವು ಕರಿತೇವೆ ಇದು ಒಂದು ಅನುಭವ ಇದೊಂದು ಅನುಭವ ಆದರೆ ಅದು ಜ್ಞಾನವಾಗಲಾರದು ಅಥವಾ ಪ್ರಮ ಅಂತ ಅನ್ಕೊಳ್ಳುವುದಿಲ್ಲ ಆ ಅನುಭವ ಜ್ಞಾನವಾಗಬೇಕಾದ್ರೆ ಅಥವಾ ಕ್ರಮ ಸರಿಯಾದ ಜ್ಞಾನ ಅಂತ ಅನ್ಸ್ಕೊಳ್ಬೇಕಾದ್ರೆ ಕೆಲವೊಂದು ಪರೀಕ್ಷೆಗೆ ಒಳಪಡಬೇಕು ಆ ಪರೀಕ್ಷೆಗೆ ಒಳಪಟ್ಟು ಅದು ಉತ್ತೀರ್ಣವಾದರೆ ಜ್ಞಾನ ಅಂತ ಅನ್ಸ್ಕೊಳ್ತದೆ ಆ ಜ್ಞಾನದಿಂದ ಯುಗಯುಗಗಳು ವಿಜ್ಞಾನವನ್ನು ಪಡೆಯುತ್ತವೆ ತಮ್ಮ ಜೀವನದಲ್ಲಿ ಆ ಜ್ಞಾನವನ್ನ ಬಳಸಿಕೊಂಡು ज्ञानी इव ज्ञान ज्ञान के बरदे होंगे अब भ्रम आगू किवर्तु आचार्यर मातलू ज्ञान अंत अंत साध्यवाद अगर क्या नोड़ सूक्ष्म इन ಅನುಭವಕ್ಕೂ ಜ್ಞಾನಕ್ಕೂ ಇರತಕ್ಕಂತಹ ವ್ಯತ್ಯಾಸ ಸುಮ್ ಸುಮ್ಮನೆ ನನಗೇನೋ ಕಾಣಿಸ್ತು ಆ ಅನುಭವ ಆಯ್ತು ಈ ಅನುಭವ ಪ್ರಮಾಣದಿಂದ ಸಿದ್ಧವಾಗಿದೆಯೇ ಅನುಭವ ನಿಮ್ಮ ಪ್ರಮಾಣ ಅಂತಕ್ಕಂತಹ ಅಕ್ಕಸಾಲಿಯ ಆ ಒಂದು ಇದೆಯದ ಅಡಿಗದು ಮತ್ತು ಆ ಬೆಂಕಿಯಲ್ಲಿ ಹಾಕಿ ಅದನ್ನ ಬೀಸಿದ್ದೀರಾ ಸರಿಯಾಗಿ ಅದನ್ನ ಅದರಲ್ಲಿರ್ತಕ್ಕಂತಹ ಬೇಡವಾದಂತಹ ಅಂಶಗಳು ಸುಳಿದಾದಂತಹ ಅಂಶಗಳು ನಿಷ್ಪ್ರಯೋಜಕವಾದಂತಹ ಅಂಶಗಳನ್ನ ತೆಗೆದು ಬಿಸಾಗಿದ್ದೀರಾ ನಿರ್ದಾಕ್ಷಿಣ್ಯವಾಗಿ ನಂತರ ಅಷ್ಟು ಮಾಡಿದ ಮೇಲೆ ನಂತರ ಏನು ಉಳಿತದೋ ಪರಿಶುದ್ಧವಾದಂತಹ ಆ ಸುವರ್ಣ ಜ್ಞಾನ ಪ್ರಮಾ ಅಂತ ಕೇವಲ ಇದರಿಂದ ಇದರಿಂದ ಮಾತ್ರ ಅದು ಆ ಒಂದು ಸಂದೇಶ ಅಂತಕ್ಕಂಥದ್ದು ಯೂನಿವರ್ಸಲ್ ವಿಶ್ವವ್ಯಾಪಿ ಅಂತ ಅನ್ಕೊಳ್ಳಲಿಕ್ಕೆ ಸಾಧ್ಯ ನೋಡಿ ಎಲ್ಲಿಂದ ತರ್ತಾ ಇದಿ ನಿಧಾನಕ್ಕೆ ಅಂತ ಇಲ್ಲದೆ ಹೋದರೆ ಬೇಕಾದ್ದು ಬೇಡದಿದ್ದು ಅಂಶಗಳು ಎರಡು ಒಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಅದೇನಾಗುತ್ತೆ ಅದಕ್ಕೊಂದಿಷ್ಟು ಬ್ಯಾರಿಯರ್ ಬಂದ್ಬಿಡುತ್ತೆ ಚೆಕ್ ಆಗುತ್ತೆ ಇಂತಿಷ್ಟು ಜನರಿಗೆ ಮಾತ್ರ ಫ ಅದಕ್ಕೆ ಇಂತಿಷ್ಟು ಜನ ಮಾತ್ರ ಫಾಲೋ ಅಷ್ಟು ಜನಕ್ಕೆ ಮಾತ್ರ ಉಪಯೋಗವಾಗುತ್ತದೆ ವಿಶ್ವವ್ಯಾಪಿ ಆಗುವುದಿಲ್ಲ ವಿಶ್ವವ್ಯಾಪಿ ಅಂತ ಅನ್ಸ್ಕೊಳ್ಳುವುದಿಲ್ಲ ಈ ನಮ್ಮ ಗೀತಾಚಾರ್ಯ ಪರಮಾಚಾರ್ಯ ಅವನ ಸಂದೇಶಗಳು ಇಂದು ವಿಶ್ವವ್ಯಾಪಿ ಅಂತ ಅನ್ಸ್ಕೊಂಡಿದೆ ಅನ್ನುವುದು ಪ್ರಮಾಣಸಿದ್ಧ ನಮಗೆ ಹೆಚ್ಚೇನು ಅದರ ಬಗ್ಗೆ ನಾವು ಹುಡುಕಾಡಬೇಕಾಗಿಲ್ಲ ಯಾಕೆಂದರೆ ಅನೇಕ ಮನೀಷಿಗಳು ಪಾಶ್ಚಾತ್ಯ ಮನೀಷಿಗಳು ಈ ಭಗವದ್ಗೀತೆಯ ಸಾರವನ್ನು ತವಿದು ನಿಬ್ಬೆರಗಾಗಿದ್ದಾರೆ ಏನಪ್ಪ ಇದು ಎಂತಹ ತತ್ವಗಳಿದು ಅಂತ ಇದನ್ನ ಕೊಂಡಾಡದೇ ಇರತಕ್ಕಂಥವ್ನು ಇಲ್ಲ ಹದಿನೇಳನೇ ಶತಮಾನ ಅಥವಾ ಹದಿನೆಂಟನೇ ಶತಮಾನದಲ್ಲೇ ಈ ಭಗವದ್ಗೀತೆ ಆಂಗ್ಲ ಅನುವಾದವನ್ನು ಕಂಡಿತು ಇದರ ಮಹತ್ವ ಅವ್ರಿಗೆ ಗೊತ್ತಾಯ್ತವ ಯಾವಾಗ ಇಂಡೋಲಜಿಸ್ ತುಂಬ ಈ ಭಾರತೀಯ ಜ್ಞಾನ ಅದರ ಒಂದು ಸಂಶೋಧನೆಯಲ್ಲಿ ತೊಡಗಿದ್ರು ಆಗ ಅನೇಕ ರತ್ನಗಳು ಹೊ ಹೊರಗ ಬಂದು ಹೊರಗಡೆ ಯಾಕೆಂತ ಹೇಳಿದ್ರೆ ತನಕ ಅದು ಕೇವಲ ಕೆಲವೇ ಕೆಲವು ಜನರ ಒಂದು ಆಸ್ತಿ ಆಗಿದೆ ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಗುಡುಗಿದ್ದಾರೆ ತಮ್ಮ ಕೊಲಂಬೋಯಿಂದ ಆಲ್ನೋರಕ್ಕೆ ಅನ್ನುವಂಥ ಉಪನ್ಯಾಸಗಳಲ್ಲಿ ಗುಡುಗಿದ್ದಾರೆ ಕೆಲವೇ ಕೆಲವು ಜನರ ಕೆಲವು ಸಂಪ್ರದಾಯಸ್ಥರ ಅದೊಂದು ಗ್ರಂಥವಾಗಿದೆ ಇಷ್ಟು ಇಷ್ಟು ಜನರಿಗೆ ಮಾತ್ರ ಸೀಮಿತ ಎಲ್ಲರಿಗೂ ಅಧಿಕಾರ ಇಲ್ಲ ಅದು ಅಮೃತ ಸದೃಶವಾದಂತಹ ಮೇಲ್ನಿಂದ ಹಿಡಿದು ಹುಡುಗವರೆಗೆ ಸಮಾಜದ ಪ್ರತಿಯೊಬ್ಬನಿಗೂ ಕೊಡಬೇಕಾಗಿರುವಂತಹ ಸತ್ಯವು ಅದನ್ನ ತಮ್ಮದನ್ನಾಗಿ ಮಾಡಿಕೊಂಡು ಅದರಿಂದ ತಾವೂ ಉಪಯೋಗವನ್ನು ಪಡೆಯದೆ ಕೊನೆಗೆ ಅದನ್ನು ತಿರುಚಿ ಮುರುಚಿ ಅದರ ಉಪಯೋಗವನ್ನು ಎಲ್ಲಿಗೂ ಮಾಡದಂತೆ ಮಾಡಿದ್ದೀವಿ ಆದರೆ ಈ ಎಷ್ಟೋ ಮಟ್ಟಿಗೆ ನಾವು ಹೇಳೋದಾದರೆ ಅದು ತನ್ನ ಆಂಗ್ಲದ ಆಂಗ್ಲದ ಅನುವಾದವನ್ನು ಕಂಡಿದ್ದು ಎಷ್ಟೋ ಒಳ್ಳೇದಾಯಿತು ಅಂತ ಹೇಳ್ಬೋದು ಯಾಕೆ ನಮಗೆ ಪೆಟ್ಟು ಬೀಳಬೇಕಾದ್ರೆ ನಮ್ಮ ಸಮಾಜದ ಪೆಟ್ಟು ನಮಗೆ ಗೊತ್ತಾಗುವುದಿಲ್ಲ ಅದು ಹೊರಗಡೆ ಹೋಗಿ ವಾಪಸ್ ರಿವರ್ಸ್ ಬಾಂಬ್ ಥರ ಇಲ್ಲಿ ಬರಬೇಕು ಯಾಕೆಂದ್ರೆ ನಮ್ಮ ಜನಾಂಗದ ಒಂದು ಮೆಂಟ್ಯಾಲಿಟಿ ಅದೇ ಅದು ಹೊರಗಡೆಯಿಂದ ಬಿದ್ರೆ ಆಗ ಎಚ್ಚರವಾಗುತ್ತೆ ಹೂ ನಮ್ಮಲ್ಲಿ ಎಂತ ನಿಧಿ ಇದೆಯಪ್ಪ ನಮ್ಮಲ್ಲಿ ಎಂತಹ ಅದ್ಭುತವಾದಂತಹ ರತ್ನ ಇತ್ತಪ್ಪ ನಾವು ನೋಡೇ ಇರ್ಲಿಲ್ವಲ್ಲ ಅಂತ ಆಗ ಆ ಕತೆ ರೀತಿಯಲ್ಲಾಗುತ್ತೆ ತನ್ನ ಕತ್ತಿನಲ್ಲೇ ಇದ್ದಂತಹ ಅಮೂಲ್ಯವಾದಂತಹ ಹಾರವನ್ನ ಇಟ್ಕೊಂಡು ಊರನ್ನು ಹುಡುಕಾಡ್ನಂತೆ ಹೇಳಿದ್ರಂತೆ ಸ್ವಾಮಡಿತಾ ಇದೆಯಲ್ಲ ನಿಮ್ಮ ಕುತ್ತಿಗೆಯಲ್ಲಿ ಕಂಠೀರವ ಇದೇನ ನೀವು ಹುಡುಕ್ತಾ ಇರೋದು ಅಂತ ಆದ ಮಹಾಶಯರು ನೋಡ್ಕೊಂಡ್ರು ಅಯ್ಯೋ ಇಲ್ಲೇ ಇದೆಯಲ್ಲ ಎಷ್ಟು ಅಮೂಲ್ಯವಾದು ಅಂತ ಹಾಗೆ ನಮ್ಮ ಜನಾಂಗದ ಸ್ಥಿತಿಯು ಹಾಗೆ ಹಾಗೆ ಇಂತಹ ಈ ಭಗವದ್ಗೀತೆ ಈ ಭಗವದ್ಗೀತೆ ಅದಕ್ಕೆ ಕೆಲವೊಂದು ನಾವು ಮಂಗಳ ಶ್ಲೋಕವನ್ನು ನೋಡಿದ್ವಿ ಆ ಮಂಗಳ ಶ್ಲೋಕದಲ್ಲಿ ಮೊಟ್ಟ ನಾನು ನಾನು ಶ್ರೀರಾಮಕೃಷ್ಣ ಪರಮಾಂಸರ ಮಂಗಳ ಶ್ಲೋಕವನ್ನು ಹೇಳಿದೆ ಇದು ಯಾಕೆ ಅಂತ ಹೇಳಿದ್ರೆ ನನ್ನ ಕೂಡ ವಿಷ್ಣು ಸಹಸ್ರನಾಮದ ತರಗತಿಯ ಆರಂಭದಲ್ಲಿ ಈ ಸ್ಥಾಪಕ ಆಯುತವನ್ನು ಇವತ್ತು ಕೂಡ ಈ ಸ್ಥಾಪಕಾಯಿತವನ್ನು ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಸಮನ್ವಯಾಚಾರ್ಯರ ಅದಕ್ತಿವಿದೆ ಎಲ್ಲದಕ್ಕೂ ಈ ಸಮನ್ವಯಾಚಾರ್ಯರು ಬಂದಿರುವುದೇ ನಮಗೆ ಆಧುನಿಕ ಹಾಗೂ ಪುರಾತನ ಅದೆರಡರ ನಡುವೆ ಸೇತುವೆಯಂತೆ ನಿಂತಿದ್ದಾರೆ ಹಾಗೆಯೇ ಅತ್ಯಂತ ಸಂಪ್ರದಾಯತ್ತ ಹಾಗೆ ಅತ್ಯಂತ ಆಧುನಿಕ ಇವರ ನಡುವೆಯೇ ಸಂಪ್ರದಾಯ ಸೇತುವೆಯಂತೆ ನಿಂತಿದ್ದಾರೆ ಹಾಗೆಯೇ ಸಂಪ್ರದಾಯ ಮತ್ತು ವಿಜ್ಞಾನ ವೈಜ್ಞಾನಿಕ ಮನೋಭಾವ ಇವೆರಡರ ಮಧ್ಯವೂ ಕೂಡ ಅವು ಸೇತುವೆ ಎಂದು ನಿಂತಿದ್ದಾರೆ ಶ್ರೀರಾಮಕೃಷ್ಣ ತಮ್ಮ ಅನುಭವ ಅಂತಕ್ಕಂತಹ ಒಂದು ಆ ಸೂಕ್ಷ್ಮ ಯಂತ್ರದಿಂದ ಅವರು ನಮಗೆ ಪ್ರತಿಯೊಂದನ್ನು ತೋರಿಸಿಕೊಡ್ತಾ ಇದ್ದಾರೆ ಹೀಗಾಗಿ ಮೊಟ್ಟ ಮೊದಲನೇದಾಗಿ ಆ ಆಚಾರ್ಯರ ಒಂದು ಮಂಗಳ ಶ್ಲೋಕವನ್ನು ಮಾಡ್ಲಿ ನಂತರ ಈ ಗೀತಾಚಾರ್ಯನ ಕುರಿತಾದಂತಹ ಮಂಗಳ ಶ್ಲೋಕವನ್ನು ಮಾಡ್ಲಿ ವಸುದೇವ ಸುತಮ್ ದೇವಂ ಕಂಸ ಚಾಣೂರ ಮರ್ದನಂ ದೇವತಿ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು ಇದರಲ್ಲಿ ಬೇರೆ ಎಲ್ಲವನ್ನ ಉಪಾಧಿಗಳು ಏನೇನಿದೆಯೋ ಅದೆಲ್ಲ ಆ ಕಾಲಕ್ಕೆ ಮಾತ್ರ ಸೀಮಿತ ಇದರ ಸತ್ಯ ನೋಡಿ ಈ ಶಬ್ದು ವಸುದೇವನು ಇಲ್ಲ ಈಗ ವಸುದೇವನೇ ಇಲ್ಲ ಅವನ ಮಗ ಎಲ್ಲಿದ್ದಾನೀಗ ದೇವಂ ಕಂಸ ಚಾಣೂರ ಮರ್ದನನ್ನು ಕಂಸನೂ ಇಲ್ಲ ಚಾಣುವರೂ ಇಲ್ಲ ಎಲ್ಲಿದ್ದಾರೆ ಅವನ ಇವನು ಕೊಂದಾಯ್ತು ಆಗ್ಲೇ ಈ ಲೋಕದಲ್ಲಿ ಇಲ್ಲ ಕಲಿಯುಗದಲ್ಲಿ ಇಲ್ಲೇ ಈಗ ದೇವತೀ ಪರಮಾನಂದ ದೇವತೆಗೆ ಪರಮ ಆನಂದವನ್ನು ಉಂಟು ಮಾಡ್ತಕ್ಕಂತಹ ದೇವತಿಯೂ ಇಲ್ಲ ಈಗ ಅವರೆಲ್ಲ ಆ ಕಾಲಗರ್ಭದಲ್ಲಿ ಅಡಿಗೆ ಹೋಗಿದ್ದಾರೆ ಆದರೆ ಇಂದಿಗೂ ಕೂಡ ಈ ಕೊನೆಯ ಉಪಾಧಿ ಪುರುಷ ಇದ್ದಾನೆ ಯಾರು ಕೃಷ್ಣ ಒಂದೇ ಜಗದ್ಗುರು ಆ ಜಗದ್ಗುರು ಅನ್ಕೊಳ್ಬೇಕಾದ್ರೆ ಅವನು ಒಂದೇ ಕಾಲಕ್ಕೆ ಸೀಮಿತನಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಜಗತ್ತು ಎಂದೆಂದಿಗೂ ಇರ್ತದೆ ಕೃಷ್ಣ ಇದ್ದಾಗ್ಲೂ ಇತ್ತು ರಾಮ ಇದ್ದಾಗ್ಲೂ ಇತ್ತು ಈಗಲೂ ಇದೆ ಹಾಗಿದ್ರೆ ನಾವು ಆ ಕೃಷ್ಣನನ್ನ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿದ್ರೆ ಗೋಪ ಕುಮಾರ ದೇವಕಿ ನಂದನ ಕಂಸ ಮರ್ದನ ಇಷ್ಟಕ್ಕೆ ಮಾತ್ರ ಸೀಮಿತ ಮಾಡಿದ್ರೆ ಜಗದ್ಗುರು ಆಗ್ಲಿಕ್ಕೆ ಹೇಗೆ ಸಾಧ್ಯ ಈ ಕಾಣ್ತಾ ಇಲ್ವಲ್ಲ ಇದ್ದಾನೆ ಅವನ ಈ ಅಮೃತ ಸದೃಶವಾದಂತಹ ಈ ಗೀತೆಯೇ Guru गुर सदृशील स्वतः बर तभूत काने ताने तुरूपिणी ते मु बरत अंब अह तानी ಯಾರು ನನ್ನ ಜೀವನವನ್ನು ಸರಿಯಾಗಿ ಅಧ್ಯಯನ ಮಾಡಿ ಆ ಒಂದು ನಿಟ್ಟಿನಲ್ಲಿ ನಾನು ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಏನೇನನ್ನು ಉಪದೇಶವಾಗಿ ಲೋಕಕ್ಕೆ ಕೊಟ್ಟಿದ್ದೇನೆಯೋ ಅದನ್ನು ನೀವು ಅನುಸರಿಸಿದರೆ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬಹುದು ನನಗೆ ಅತ್ಯಂತ ಪ್ರಿಯತಮವಾಗಿ ಮಾಡಿಕೊಳ್ಳಬಹುದು ಅನ್ನುವಂತಹ ಸಂದೇಶವನ್ನು ಅಂದೇ ನೀಡಿದ್ದಾರೆ ಹೀಗಾಗಿ ಈ ಎರಡನೆಯ ಮಂಗಳದಲ್ಲಿ ಆ ಜಗದ್ಗುರುವಾದಂತಹ ಶ್ರೀ ಕೃಷ್ಣ ಪರಮಾತ್ಮ ಅವನನ್ನು ನೆನ್ ನಂತರ ಬರ್ತಕ್ಕಂಥದ್ದು ಈ ಭಗವಂತನ ವಾಣಿಯನ್ನು ನಮಗೆ ಈ ಲೋಕಕ್ಕೆ ಈ ಲೋಕಕ್ಕೆ ಯಾಕೆ ಮೂರೂ ಲೋಕಗಳಿಗೆ परचय व्यास व्यासम वशिष्ठ दौत्रम अकन्मशं पराशरात्मज वंदे शुकता यार कर्मदा हर बनो ಏನು ಕರ್ಮವನ್ನು ಮಾಡಿದ್ರು ಅದ್ಭುತವಾದಂತಹ ಕರ್ಮ ಅಂತ ಹೇಳಿದ್ರೆ ವೇದವನ್ನ ವಿಭಾಗ ಮಾಡಿ ನಮಗೆ ಕೊಟ್ಟಿದ್ದು ವೇದವನ್ನು ಮಧಿಸಿ ನಮಗೆ ಕೊಟ್ಟಂತಹ ಮಹಾತ್ಮರು ಅದನ್ನ ನಮಗೆ ಒಂದಾನೊಂದು ಪುರಾಣ ಈ ರೀತಿ ಹೇಳ್ತದೆ ನಿರ್ಮಂಥ್ಯ ಬಹುಧಾಲೋಕ್ಯ ವೇದಶಾಸ್ತ್ರಾಂಗುಧಿನ್ ಬುಧೀಹಿ ದ್ವೈಪಾಯನೋ ಯದಾಧ್ಯ ಗೀತಾಶಾಸ್ತ್ರ ನಿಸೃಷ್ಟವಾ ಏನು ಹಾಗಾದರೆ ನಿರ್ಬಂ ಕಳೆದ್ರಂತೆ ಅವರು ಕಳೆದ್ರಂತೆ ಗೋಪಾಲ್ನಂತೆ ಕಳೆದ್ರಂತೆ ನಿರ್ಬಂಧ್ಯ ಏನನ್ನ ಕಳೆದ್ರು ಬಹುದಾ ಬಹುವಾಗಿ ಕಳೆದ್ರು ಆಲೋಕ್ಯ ಆಲೋಚನೆ ಮಾಡಿ ಆಲೋಚನೆ ಎಂಬಂತಹ ಕಡಗೋಲಿನಿಂದ ಕಳೆದಾಗ ಯಾವುದೋ ಒಂದು ನವನೀತ ಹುಟ್ಟಂತೆ ಏನನ್ನ ಕಳೆದ್ರು ಅಂದ್ರೆ ವೇದ ಶಾಸ್ತ್ರ ಅಂಬುದಿ ವೇದ ಎಂಬಂತಹ ಶಾಸ್ತ್ರ ಅದು ಸಾಗರದಂತೆ ಇದೆ ನಮಗೇನೋ ಹೇಳಿದ್ರೆ ನೀವು ಇಡೀ ವೇದಶಾಸ್ತ್ರವನ್ನು ಓದಬೇಕು ಅಂತ ಹೇಳಿದ್ರೆ ತಲೆ ಕೆಟ್ಟ ಹೋಗ್ಬಿಟ್ಟು ಅಂಬುನಿ ಅಂತ ಹೇಳಿದ್ದಾರೆ ವೇದಶಾಸ್ತ್ರಗಳು ಸಾಗರದಂತೆ ಯಾವುದನ್ನು ಓದುವುದು ಯಾವುದನ್ನು ಬಿಡುವುದು ಅದಕ್ಕೋಸ್ಕರ ನಂತರದಲ್ಲಿ ಏನ್ ಬಂತು ಅಂತ ಹೇಳಿದ್ರೆ ಕೇವಲ ಸ್ವಶಾಖಾಧ್ಯಯನ ಮಾಡಬೇಕು ಸ್ವಾಧ್ಯಾಯೋಧ್ಯ ಅಂತ ವಿಧಿ ಇದೆ ವೇದದಲ್ಲಿ ಸ್ವಾಧ್ಯಾಯ ಅಂತ ಹೇಳಿದ್ರೆ ತಮ್ಮ ಶಾಖೆಯ ತಾವು ಯಾವ ಶಾಖೆಗೆ ಸೇರಿದ್ದೀರಿಯೋ ವೇದದ ಶಾಖೆ ಆ ಶಾಖೆಯ ಅಧ್ಯಯನ ಮಾಡಿದ್ರೆ ಯಾಕೆ ಅಂತ ಹೇಳಿದ್ರೆ ನಾವು ಅಲ್ಪಮತಿಗಳು ಕಲಿಯುಗದಲ್ಲಿ ಜನರು ಅಲ್ಪಮತಿಗಳು ಸತ್ಯಯುಗದ ರೀತಿಯಲ್ಲಿ ಅಲ್ಲ ಒಮ್ಮೆ ಹೇಳಿದ ಮಾತ್ರಕ್ಕೆ ಎಲ್ಲವನ್ನು ಆ ಮೇಧಾಶಕ್ತಿ ಅನ್ನೋದು ಅಷ್ಟು ಅದ್ಭುತವಾಗಿತ್ತು ಧರಿಸುವಂತಹ ಶಕ್ತಿ ಅವರಿಗೆ ಇತ್ತು ಆಧ್ಯಾತ್ಮಿಕ ಶಕ್ತಿ ಬರ್ತಾ ಬರ್ತಾ ಆ ಕಾಲದ ವಶದಿಂದ ಮನುಷ್ಯನ ಆ ಮೇಧ ಅಂತಕ್ಕಂಥದ್ದು ಅತ್ಯಲ್ಪವಾಗಿ ಈಗಂತೂ ಮೇಧ ಅನ್ನೋದು ಇಲ್ಲವೇ ಇಲ್ಲ ಮೇಧ ಅನ್ನೋದು ಇಲ್ಲವೇ ಇಲ್ಲ ಹೀಗಾಗಿ ಕಲಿಯುಗದ ಸಾಮಾನ್ಯ ಜನರಿಗೂ ಕೂಡ ಆ ವೇದದಲ್ಲಿರ್ತಕ್ಕಂತಹ ತತ್ವ ಅರ್ಥವಾಗಬೇಕು ಅನ್ನುವಂತಹ ಉದಾರವಾದಂತಾ ಮನಸ್ಸಿನಿಂದ ದಯಾನುವಾದಂತಹ ಆ ವ್ಯಾಸರು ದ್ವೈಪ ಅಂತ ಹೆಸರು ಅವರು ಯದಾಸಾಧ್ಯ ಗೀತಾಶಾಸ್ತ್ರ ನಿದೃಷ್ಟವಾ ಸುಧೀಹಿ ಅನ್ನುವಂಥ ಇನ್ನೊಂದು ಅವರಿಗೆ ಉಪಾಧಿ ಏನದು ಅಂತ ಹೇಳಿದ್ರೆ बुद्धि धीहिंद बुद्धि बुद्धिंत सामा बुद्धि लौकिक बुद्धि अब आध्यात्मिक बुद्धि आध्यात्मिक मेध वेदशास्त्र अदर तत्व तात्पर्य ऐन अंत गए इदे हे नवनीतव बु कल मजिक हेन दी ಸುಧೀಹಿ ಆದರೆ ನವನೀತವನ್ನು ತಿಂದು ಉಳಿದಂತಹ ಮಜ್ಜಿಗೆಯನ್ನು ಬಿಸಾಟ್ಬಿಡ್ತಾನೆ ಬೇರೆಯವ್ರ ಕೊಟ್ಟುಬಿಡ್ತಾನೆ ಇದು ನನಗೆ ಬೇಕಾಗಿಲ್ಲ ನೀವು ತಗೊಳ್ಳಿ ಇದು ವ್ಯಾಸರು ಮಾಡಿದಂತಹ ಧ್ಯಾನತನ ಸುಧೀಹಿ ದ್ವೈಪಾಯನೋ ಯದಾ ಸಾಧ್ಯ ಗೀತಾಶಾಸ್ತ್ರ ನಿಸಿಷ್ಟವಾ ಆ ವೇದಶಾಸ್ತ್ರಗಳನ್ನ ಕರೆದು ಗೀತಾಶಾಸ್ತ್ರ ಅಂತಕ್ಕಂತಹ ಆ ನವನೀತವನ್ನ ನಮಗೆ ಅವರು ನೀಡಿದಂತಹ ಮಹೋಪಕಾರವನ್ನು ಮಾಡಿದ್ದಾರೆ ಹಾಗೆಯೇ ಇನ್ನೊಂದು ಪುರಾಣಗಳಲ್ಲಿ ಬರ್ತದೆ ಇನ್ನೊಂದು ಎರಡು ಪುರಾಣದಲ್ಲಿ ನಮಗೆ ಎಲ್ಲ ಶಾಸ್ತ್ರವನ್ನು ಓದಲಿಕ್ಕೆ ಅಸಾಧ್ಯ ಹಾಗೆ ಓದಿದ್ರೂ ಒಂದು ವೇಳೆ ಆ ಮೇಧಾವಿ ಆದರೂ ಕೂಡ ಓದಿದ್ರೂ ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಜಾಸ್ತಿ ಯಾಕೆ ತಾತ್ಪರ್ಯ ಏನು ಅಂತ ಗೊತ್ತಾಗೋದಿಲ್ಲ ಒಂದಕ್ಕೊಂದು ವಿರುದ್ಧವಾದಂತಹ ಮತಗಳನ್ನು ಅವು ಹೇಳಿದಂತೆ ಕಾಣುತ್ತವೆ ಯಾಕೆ ಅಂದ್ರೆ ನೋಡಿ ವೇದ ಅಂತಕ್ಕಂಥದ್ದು ಒಂದೇ ಮತಿಗೆ ಹೇಳಿದ್ದಲ್ಲ ಹಲವು ಮತಿಗಳಿಗೆ ಹೇಳಿದ್ದು ಹಲವು ಬುದ್ಧಿಗಳಿಗೂ ಒಪ್ಪಿಗೆಯಾಗುವಂತೆ ಅವು ಹೇಳಿದ್ದು ಹೀಗಾಗಿ ಅವು ಬೇರೆ ಬೇರೆ ಭಾಷೆಯನ್ನು ಉಪಯೋಗಿಸಬೇಕಾಗಿ ಬರ್ತದೆ ಒಂದೇ ಭಾಷೆಯನ್ನು ಯೂಸ್ ಮಾಡುವುದಿಲ್ಲ ಬೇರೆ ಬೇರೆ ಭಾಷೆಯನ್ನು ಉಪಯೋಗಿಸಬೇಕಾದ್ರೆ ನಾವು ಎಲ್ಲವೂ ಓದ್ಬಿಟ್ಟು ಇದೇನು ಒಂದ್ಸಲಿ ಹೀಗೆ ಹೇಳ್ತಾ ಇದ್ದೀವಿ ಇನ್ನೊಂದ್ಸಲಿ ಹೀಗೆ ಹೇಳ್ತಾ ಇದೆಯಲ್ಲ ಏನಿದು ಅಂತ ಕನ್ಫ್ಯೂಷನ್ ಆಗುತ್ತೆ ಆದರೆ ಸರಿಯಾಗಿ ತಾತ್ಪರ್ಯವನ್ನು ನಿರ್ಣಯ ಯಾಡ್ತದೆ ಅನ್ನುವುದು ನಮಗೆ ಈ ಪುರಾಣದಲ್ಲಿ ಗೊತ್ತಾಗ್ತದೆ ಶಾಸ್ತ್ರು ಭಾರತಂ ಸಾರಃ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚಜ್ಞಾನಾನ್ ಮುಚ್ಚತೆ ಅಂಜಾ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಶಾಸ್ತ್ರ ಶಾಸ್ತ್ರ ಶಾಸ್ತ್ರ ಅಂದ್ರೆ ಏನು ಅಂದ್ರೆ ವೇದ ಅಂತಲೇ ಅರ್ಥ ಹಿಂದಿನ ಕಾಲದಲ್ಲಿ ನಾವು ಈಗ ಶಾಸ್ತ್ರ ಅಂದ ತಕ್ಷಣ ಎಲ್ಲ ಈಗ ಆಧುನಿಕರು ಮಾಡಿದ್ದ ಶಾಸ್ತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ಯಾವಾಗ ಪುರಾಣದಲ್ಲಿ ಅಥವಾ ಅತ್ಯಂತ ಪ್ರಾಚೀನ ಗ್ರಂಥಗಳಲ್ಲಿ ನಾವು ಶಾಸ್ತ್ರ ಅನ್ನುವ ಪದವನ್ನು ನೋಡ್ತೇವಿಯೋ ಶಾಸ್ತ್ರ ಅಂದ್ರೆ ವೇದ ಅಷ್ಟೇ ವೇದಕ್ಕೆ ಮಾತ್ರ ಶಾಸ್ತ್ರ ಅನ್ನುವಂತಹ ತಿರುಗು ಚಲ್ಲುತ್ತದೆ ನ್ಯಾನೂ ಯಾಕೆ ಅಂದರೆ ಶಾಸನ ಯಾವುದು ಮಾಡ್ತದೆಯೋ ಹೀಗ್ ಮಾಡಬೇಕು ಹೀಗೆ ಮಾಡಬಾರ್ದು ಅಂತಹ ಒಂದು ಉಪದೇಶಗಳು ಏನಿದೆಯೋ ಅದು ಮಾತ್ರ ಶಾಸ್ತ್ರ ಅಂತ ಅನ್ಸ್ಕೊಳ್ಲಿಕ್ಕೆ ಯೋಗ್ಯ ಹಾಗೆ ಮಾಡೋದ್ರಿಂದ ಅದೇನು ಮಾಡ್ತದೆ ಅಂದರೆ ಮನುಷ್ಯನ ಸಂಸಾರದಿಂದ ತರಣೆ ಮಾಡ್ತದೆ ತರಣೆ ಅಂದರೆ ಉದ್ಧರಿಸ್ತದೆ ಅವನ್ನ ಈ ಸಂಸಾರದ ಮೇಲಕ್ಕೆ ಆದ್ರಿಂದ ಶಾಸನತ್ರಾಯತೆ ಇಲ್ಲಿ ಶಾಸ್ತ್ರ ಶಾಸನ ಮಾಡುವುದರಿಂದ ಸಾಮಾನ್ಯವಾದಂತಹ ಜತ್ತುವನ್ನು ಕೂಡ ಈ ಸಂಸಾರದಿಂದ ಅದು ದಾಟಿಸುತ್ತದೆಯೋ ಆದ್ದರಿಂದ ಅದು ಶಾಸ್ತ್ರ ವೇದವಂತೆಯೇ ಶಾಸ್ತ್ರ ಶಾಸ್ತ್ರು ಭಾರತಂ ಸಾರಹ ಈ ಎಲ್ಲ ವೇದ ಶಾಸ್ತ್ರಗಳನ್ನು ನಿರ್ಮಥಿಸಿ ಅದರಲ್ಲಿರ್ತಕ್ಕಂತಹ ಎತ್ತೆನ್ ಅಂತ ಏನು ಹೇಳ್ತೇವಿಯೋ ಹೇಗೆ ಎಲ್ಲ ಹೂವುಗಳಲ್ಲಿ ಇರ್ತಕ್ಕಂತಹ ಮಕರಂದವನ್ನು ಮಾತ್ರ ಹೀರ್ಕೊಂಡು ಒಂದು ಜೇನ್ಗೂಡು ಮಾಡ್ತದೆಯೋ ಜೇನು ಹಾಗೆ ಈ ವ್ಯಾಸ ಅಂತಕ್ಕಂತಹ ಆ ಜೇನು ಎಲ್ಲ ಶಾಸ್ತ್ರಗಳು ಅಂದರೆ ವೇದಗಳನ್ನ ವೇದ ಕುಸುಮಗಳಿಂದ ಆ ಜೇನನ್ನ ಹೀರಿ ತಂದು ಜೇನುಗಳು ಕಟ್ಟು ಅದು ಭಾರತ ಅಂತ ಅನ್ಸ್ಕೊಂಡು ಭಾರತ ಅಥವಾ ಜಯ ಅಥವಾ ಮಹಾಭಾರತ ಅದರ ಸೈಜ್ ನೋಡಿ ಮಹಾಭಾರತ ಅಂತ महत्वाच्च्य भारहभारत इतुचे आश्चर्य महाभारत द्रंथ प्रपंचदे ग्रीकरू सृष्ट होम इलिय अदरू सीरू कूड़ा महाभारत अंशकू सक निल ಅಂದ್ರೆ ಮಹಾಭಾರತವು ಹೋಮರ್ ಮತ್ತೆ ಇಲಿಯಂಟ್ ಈ ಎರಡೂ ಅವರ ಮಿಥಾಲಜಿ ಅದನ್ನ ಹಾಕಿದ್ರೂ ಕೂಡ ಅದನ್ನು ಎಂಟು ಬಾರಿ ಹಾಕಬೇಕಾಗತ್ತೆ ಮಹಾಭಾರತದ ಸರಿಸಮನಾಗಿ ನಿಲ್ಲಬೇಕಾದ್ರೆ ಯಾವುದರಲ್ಲಿ ಕೇವಲ ಗಾತ್ರದಲ್ಲಿ ಆದರೂ ಕೂಡ ಇನ್ನೊಂದನ್ನು ಸೇರಿಸಿದ್ದಾರೆ ಭಾರತ್ವಾಚ್ಯ ಭಾರತ್ವಾ ಮಹತ್ವ ಎಲ್ಲ ಇರ್ಬೋದು ಬಾಲಂಗೋಚಿ ಎಲ್ಲ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗಿರ್ಬೋದು ಬರೆಯೋದಕ್ಕೆ ಏನಂತೆ ಯಾರೋ ಒಬ್ಬ ಹುಡುಗನಿಗೆ ಒಂದು ಎಸ್ಸೆ ಕೊಡಲಾಯ್ತು ಏನದು ಅಂತ ಹೇಳಿದ್ರೆ ಭೀಮನೋ ಭೀಮನೋ ಬತನನ್ನು ಹೇಗೆ ಕೊಂದನು ಅಂತ ಬರೀಬೇಕು ನೀವು ಮೂರು ಕೂಟಗಳಲ್ಲಿ ವಿಸ್ತರಿಸಿ ಬರೆಯಿರಿ ಎಂತ ಅವನು ಸರಿಯಾಗಿ ಓದಿರ್ಲಿಲ್ಲ ಏನು ಮಾಡ್ದ ತಲೆಯೆಲ್ಲ ಕೆರ್ಕೊಂಡ ಅರ್ಧ ಗಂಟೆ ವೇಸ್ಟ್ ಆಯಿತು ಎಕ್ಸಾಮಿನೇಷನ್ ಹಾಲ್ನಲ್ಲಿ ಸರಿ ಅವನು ಒಂದೇ ಒಂದು ಗೊತ್ತಿತ್ತು ಮಾಡ್ತೇನೆ ಅಂತ ಹೇಳಿ ಭೀಮನು ಬಟನನ್ನು ಬುದ್ಧಿ ಬುದ್ಧಿ ಬುದ್ಧಿ ಬುದ್ಧಿ ಬುದ್ಧಿ ಬುದ್ಧಿ ಬುದ್ಧಿ ಬುದ್ಧಿ ಅಂತ ಮೂರು ಪೇಜು ಬರೆದು ನಂತರ ಕೊನೆಯಲ್ಲಿ ಕೊಂದದು ಅಂತ ಬರುತ್ತಂತೆ ಹೀಗೆ ಹೇಳುವಂತಹ ವಿಷಯ ಒಂದೇ ಲೈನಲ್ಲಿ ಇನ್ನೇನು ಹೆಚ್ಚಾಗಿ ಹೇಳಲಿಕ್ಕೆ ಸಾರವೇ ಇಲ್ಲ ಅಂಥದ್ದು ಗ್ರಂಥಗಳು ಆದ್ರೆ ಪ್ರತಿಯೊಂದು ಸಾಲಿನಲ್ಲೂ ಪ್ರತಿಯೊಂದು ಅಕ್ಕರಗಳಲ್ಲೂ ಪ್ರತಿಯೊಂದು ಪದದಲ್ಲೂ ಮಹಾನ್ ಅರ್ಥವನ್ನ ಹುದುಗಿಸಿ ಇಟ್ಟಂತಹ ಮಹತ್ವ ಆ ವೇದವ್ಯಾಸರಿಗೆ ತಂದಿದೆ ಮಹಾಭಾರತದೇ ಆದಿ ಪರ್ವದಲ್ಲೂ ನಮಗೆ ಇನ್ನಿತರ ಮಧ್ಯದ ಇರತಕ್ಕಂತಹ ಅಧ್ಯಾಯಗಳಲ್ಲೂ ಗೊತ್ತಾಗ್ತದೆ ಹೇಗೆ ವ್ಯಾಸರು ಕೂಜ ಶ್ಲೋಕಗಳನ್ನ ಇಟ್ಟಿದ್ರಂತೆ ಮಧ್ಯ ಮಧ್ಯ ಕೂಜ ಶ್ಲೋಕಗಳನ್ನ ಅಲ್ಲಲ್ಲಿ ಹೆದಿಟ್ಟಿದ್ದಾರೆ ಅದಕ್ಕೂ ಸುಂದರವಾದಂಥ ಒಂದು ಆಖ್ಯಾನಿಕೆ ಬರ್ತದೆ ಏನಪ್ಪಾ ಅಂತ ಹೇಳಿದ್ರೆ ಅವರು ಒಬ್ಬ ಕೆನೋ ಗ್ರಾಫರನ್ನು ಹುಡುಕ್ತಾ ಇದ್ರು ವೇದವ್ಯಾಸ ಅವರು ಯಾಕೆ ಅಂದರೆ ವಿಶಾಲ ಬುದ್ಧೇ ವಿಶಾಲ ಬುದ್ಧಿ ಎಷ್ಟು ಚುರುಕಾಗಿತ್ತು ಆಗಿತ್ತು ಅವರ ಬುದ್ಧಿ ಎಷ್ಟು ವಿಷಯಗಳು ಅಲ್ಲಿ ಉಕ್ಕಿ ಉಕ್ಕಿ ಹೊರಗೆ ಬರ್ತಾ ಇತ್ತು ತಕ್ಷಣ ಅವರ ಬಾಯಿನಿಂದ ಅವ್ರು ಹೊರಗಡೆ ಬರ್ತಾ ಇತ್ತು ಅದನ್ನ ಬರೆಯುವನು ಒಬ್ಬ ಅದಕ್ಕೆ ಸರಿಸಮನಾಗಿ ಆ ವಿಚಾರಗಳನ್ನ ಬರ್ಕೊಳ್ಳದೆ ಹೋದ್ರೆ ಗ್ರಂಥ ರೂಪದಲ್ಲಿ ಬರ್ಕೊಳ್ಳದೆ ಹೋದ್ರೆ ಅದೆಲ್ಲ ನಮಗೆ ಸಿಕ್ಕಿರಲಿಲ್ಲ ಇವತ್ತು ಅದಕ್ಕೆ ಸರಿಸಮನಾದಂತಹ ಒಬ್ಬ ಅಧಿಕಾರಿ ಯಾರು ಸೆನೋಗ್ರಾಫರ್ಗೆ ಅಂತ ವ್ಯಾಸರು ಹುಡುಕಬೇಕಾದ್ರೆ ಬ್ರಹ್ಮದೇವರು ಗಣಪತಿಯನ್ನ ವಿಘ್ನೇಶ್ವರನನ್ನ ರೆಕಮೆಂಡ್ ಮಾಡಿದ್ರು ಆಗ ವಿಘ್ನೇಶ್ವರ ಹೇಳಿದಾಗ ಈ ರೀತಿ ನೀವು ಹೇಳಿ ಪರವಾಗಿಲ್ಲ ನಾನು ಬರ್ಕೊಳ್ತೇನೆ ನೀವು ನಿಲ್ಲಿಸಬಾರ್ದು ಮಾತ್ರ ಈ ಸೆನೋಗ್ರಾಫರು ಈ ವೇದವ್ಯಾಸರಿಗಿಂತ ಇನ್ನೂ ಮುಂದೆ ಒಂದು ಯಾಕೆಂದ್ರೆ ಅವನು ವಿದ್ಯಾನಾಯಕ ವಿದ್ಯಾದಿ ದೇವತೆ ಹೀಗಾಗಿ ನೀವು ನಿಲ್ಸಬಾರು ಅಂತ ಹೇಳಿದ ಆಗ ವೇದವ್ಯಾಸರು ಆಯ್ತಪ್ಪ ನೋಡೋಣ ಅಂತೇಳಿ ಅವ್ರು ಏನ್ ಮಾಡಿದ್ರು ನಾನು ಹೇಳುವಂತಹ ಶ್ಲೋಕಗಳ ಅರ್ಥದ ಮರ್ಮವನ್ನು ಅರಿತೇ ನೀನು ಬರಬೇಕು ಆಗಲೇ ಬರಿಬಾರ ಈಗಿನ ಸ್ಟೂಡೆಂಟ್ಸ್ಗೆ ಇದನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ ಸುಮ್ಮನೆ ನೋಟ್ಸ್ ಬೈತಾ ಇರುವುದು ಅದು ತಲೆಗೆ ಹಾಕೊಳ್ಳೋದೇ ಇಲ್ಲ ಅದ್ರ ತಾತ್ಪರ್ಯ ಹೋಗುವುದೇ ಇಲ್ಲ ಅದನ್ನು ಕೊನೆಯಲ್ಲಿ ಎಲ್ಲ ಊರು ಹೊಡೆದು ಡೈಜೆಸ್ಟ್ ಅದು ಡೈಜೆಸ್ಟ್ ಆದರೆ ಕೊನೆಗಲ್ಲಿ ಯಾವ್ದ್ರ ಮೇಲೆ ಕ್ವಶಚನ್ ಪೇಪರ್ ಮೇಲೆ ಆನ್ಸರ್ ಪೇಪರ್ ಮೇಲೆ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು ಅದರ ಮೇಲೆ ವಾಂತಿ ಮಾಡಬೇಕು ಅವನಿಗೂ ಅರ್ಥವಾಗುವುದಿಲ್ಲ ಕರೆಕ್ಷನ್ ಮಾಡುವರ್ಗೂ ಅರ್ಥವಾಗುವುದಿಲ್ಲ ಕರೆಕ್ಷನ್ ಮಾಡುವವರಿಗೆ ಮೇಲಿನಿಂದ ಒಂದು ಹುಕುಮ್ ಇರ್ತದೆ ಸ್ವಾಮಿ ನೀವು ಎಲ್ಲರನ್ನು ಯೇ ರೀತಿ ಕಟ್ಟುನಿಟ್ಟಿನ ದೃಷ್ಟಿಯನ್ನು ನೋಡಿದರೆ ನಮ್ಮ ಮುಂದೆ ಒಬ್ಬರು ಕೂಡ ಗ್ರಾಜ್ಯುಯೇಟ್ ಸಿಗೋದಿಲ್ಲ ಹೀಗಾಗಿ ಸ್ವಲ್ಪ ಮೇಲೆ ಕೇರ್ತಿ ಅವ್ರನ್ನ ಅಂತ ಅವ್ರಿಗೆ ಮೇಲ್ಗಡೆಯಿಂದ ಕೃಪಾಕಟ ಆಗ್ತಾ ಇರುತ್ತೆ ಕೃಪೆ ಅಂತ ಹೇಳ್ತಾರೆ ಗ್ರೇಸ್ ಅಂತ ಇಂಗ್ಲಿಷ್ನಲ್ಲಿ ಪಾಪ ಇವರು ಎಷ್ಟು ಅವನ ಐದು ಮಾರ್ಕ್ ಬಂದ್ರೆ ಎಷ್ಟು ಕೃಪೆ ಕೊಡಲಿಕ್ಕೆ ಸಾಧ್ಯ ಇವರಿಗೆ ಮೂವತ್ತು ಕೊಡಬೇಕಾಗುತ್ತೆ ಕೃಪೆ ಪುರುಷ ಪ್ರಯತ್ನ ಐದು ಕೃಪೆ ಮೂವತ್ತು ಕೊನೆಗೆ ಅವನು ಮೂವತ್ತೈದು ಅಷ್ಟು ಕೃಪಾ ಕೃಪಾಘೋಷಿತನಾಗಿ ಬಂದು ಈ ಸಮಾಜಕ್ಕೆ ಅವನೇನು ಕೊಡುಗೆ ಕೊಡ್ತಾನೆ ಅಂದ್ರೆ ಇನ್ನೇನು ಕೊಡ್ತಾನೆ ಪೇಪರ್ ನೋಡ್ತಿರಲ್ ೇ ಕೊಡೋದ ಇನ್ನೊಬ್ಬರು ತೂಚಿ ಅಂತ ಕಲ್ಲಿಸಿ ಬೇಕು ಅಂತದ್ದೇ ಕೊಡ್ತ ಹೀಗೆ ನಾನೇನು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ ಎಷ್ಟು ಮಹತ್ವವಾದದ್ದು ಅಡಗಿದೆ ಈ ಮಹಾಭಾರತದಲ್ಲಿ ಅಂತ ಕೂಟ ಶ್ಲೋಕಗಳನ್ನ ಅಲ್ಲಲ್ಲಿ ಇಟ್ಟಿದ್ದಾರೆ ವ್ಯಾಸ ಅದು ಕೇವಲ ಆ ವ್ಯಾಸರಿಗೆ ಮಾತ್ರ ಗೊತ್ತು ಗಣಪತಿಗೆ ಗೊತ್ತು ಆ ಪರಮಾತ್ಮನಿಗೆ ಗೊತ್ತು ಅದರ ಅರ್ಥವೇನು ಅಂತ ಹಾಗೆ ಅಂತಹ ಭಾರವಾದದ್ದು ಈ ಭಾರತ ಮಹಾಭಾರತ ಅದು ಸಾರ ಅಂತೆ ಇಡೀ ವೇದದ ಸಾರ ತತ್ರ ನಾಮ ಸಹಸ್ರಕಂ ಈ ಗೀತೆಯ ಸಾರ ಯಾವುದು ಅಂದರೆ ನಿನ್ನೆ ನಾವು ನೋಡಿದ್ವಲ್ಲ ವಿಷ್ಣು ಸಹಸ್ರ ನಾಮ ಅಂತೆ ಜಪಯಜ್ಞೋಸ್ಮಿ ಮತ್ತೆ ಅಲ್ಲಲ್ಲಿ ಮಾ ಮನುಸ್ಮರ ಯುಧ ಸ್ಮರಣೆ ಈ ಸ್ಮರಣೆ ಮನನ ನಿಧಿಧ್ಯ ಅದರ ಬಗ್ಗೆ ಅಲ್ಲಲ್ಲಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ ಹೇಗೆ ಮಾಡ್ತೀರಾ ಒಂದು ವಿಷಯವಿಲ್ಲದೆ ಹೇಗೆ ನೀವು ಶ್ರವಣ ಮಾಡ್ತೀರಾ ಮನನ ಮಾಡ್ತೀರಾ ನಿಧಿಧ್ಯ ಮಾಡ್ತೀರಾ ಹೇಗೆ ಆ ತತ್ವವನ್ನು ಅರ್ಥ ಕೊಡ್ತೀರಾ ಅದಕ್ಕೆ ಸಾಧನ ನಾಮಸಹಸ್ರ ಗೀತೆಯ ಜಿಷ್ಟು ನಾಮಸಹಸ್ರವಂತೆ ವೈಷ್ಣವಂ ಕೃಷ್ಣ ಗೀತಾಚ ವೈಷ್ಣವಂ ಕೃಷ್ಣ ಗೀತಾ ಅಂತ ಹೇಳ್ತಾರೆ अगवद्गी के अब हूँ याके अंतर्रे महाभारत वो गीते अनेक गीते हैं ऐन तो गीते अीते मंखि गीता पराशर गीत ईश्वर गीत हीजे अनेक हंसगीत अनेक गीते ना बैस आवेल गीते ವೈಷ್ಣವ ಕೃಷ್ಣ ಗೀತಾ ಅಂದ್ರೆ ಭಗವದ್ಗೀತ ಭಗವಾನ್ ಶ್ರೀಕೃಷ್ಣನಿಂದ ಅವನ ಬಾಯಿಯಿಂದ ಮುಖ ಪಂಕಜದಿಂದ ಹೊರಬಂದಂತಹ ಈ ಅಮೃತ ಸದೃಶವಾದಂತಹ ಗೀತೆಯನ್ನು ಹೇಳ್ತಾ ಇದ್ದೀವಿ ಅದರ ಜ್ಞಾನದಿಂದ ಮುಚ್ಚತೆ ಅಂಜಸ ಜೀವಿ ಆದವನು ತಕ್ಷಣವೇ ಮುಚ್ಚತೆ ಮುಕ್ತನಾಗ್ತಾನಂತೆ ಭಾರತ ಸರ್ವಶಾಸ್ತ್ರ ಭಾರತೆ ಗೀತಿಕ ವರ ವಿಷ್ಣೋ ಸಹಸ್ರನಾಮಿ ಧ್ಯೇಯಂ ಪಾಠ್ಯಂಚ ತೊಂದು ಪುರಾಣ ಹೇಳ್ತದೆ ಅಂದ್ರೆ ಇದೇ ಅರ್ಥ ಬರ್ತದೆ ಅದಕ್ಕೂ ಕೂಡ ಕೊನೆಯಲ್ಲಿ ಹೇಳ್ತಾರೆ ಅದನ್ನೇ ಅರ್ಥಕೊಳ್ಳಬೇಕು ಅದನ್ನೇ ಅರ್ಥಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅದನ್ನೇ ನಿತ್ಯವೂ ಪಠನ ಮಾಡಬೇಕು ಅಂತ ಈ ಮಹಾಭಾರತ ಅಂತ ಹೇಳ್ತಲ್ಲ ವ್ಯಾಸರ ಬಗ್ಗೆ ಬಂತಲ್ಲ ವ್ಯಾಸಂ ವತಿಷ್ಠಾರಂ ಅಂತ ನತೃ ಅಂತ ಹೇಳಿದ್ರೆ ಯಾರು ವಸಿಷ್ಠನ ವಸಿಷ್ಠರ ಮೊಮ್ಮಗ ವಸಿಷ್ಠನ ಪುತ್ರ ಶಕ್ತಿ ಮರಿಮಗ ವಸಿಷ್ಠರ ಪುತ್ರ ಶಕ್ತಿ ಶಕ್ತಿಯ ಮಗ ಪರಾಶರ ಪರಾಶರ ಸೂನು ಯಾರು ನದ್ರಿ ಅಂದ್ರೆ ಮರಿಮಗ ವಸಿಷ್ಠರ ಮರಿಮಗನಾದಂತಹ ನೋಡಿ ಒಂದೇ ಶ್ಲೋಕದಲ್ಲಿ ನೀವು ಏನು ಹೇಳ್ತಾ ಇರ್ವಿಯೋ ಇನಿಷಿಯಲ್ B, N, K, Y, दाकबू नाते इडी समस्त हरदे बर्कते इन श्लोक दल इनशियलूद गोत्र हेबर शक्ते पौत्रम अकलमशम शक्ते पौत्रम अकलमशम शक्ति ವಸಿಷ್ಠರ ಮಗನಾದಂತಹ ಆ ಶಕ್ತಿಯ ಪೌತ್ರ ಮೊಮ್ಮಗ ಅಕಲ್ಮಶರು ಯಾವ ಕಲ್ಮಷವೂ ಇಲ್ಲ ಹಾಗೆ ಪರಾಶರಾತ್ಮಜ ಆತ್ಮಜ ಅಂದ್ರೆ ಮಗ ಅಂತ ಪರಾಶರ ಸೂನು ಪರಾಶರನ ಮಗ ಅಂತಹ ಹಾಗೆ ಅವ್ರ ಮಗ ಯಾರ್ರೀ ಅಂದ್ರೆ ಶುಕತಾಹ ಶುಕನ ತಂದೆ ಶುಕನ ತಂದೆ ಅಂತವರನ್ನ ಒಂದೇ ಹೊಂದಿಸುತ್ತೇನೆ ಇಷ್ಟೇನಾಳ್ ಮುಖ್ಯವಾದೊಂದಿದೆ ಅದನ್ನೇ ಬಿಟ್ಬಿಟ್ಟಿದ್ದೀವಿ ಏನದು ತಪೋನಿಧಿ ತಪೋನಿಧಿ ಈ ಒಂದು ಪದ ನಮಗೆ ಮಹಾಭಾರತದ ಅಧ್ಯಾಯದ ಪುಟಪುಟಗಳಲ್ಲಿ ಸಿಗ್ತದೆ ಎಷ್ಟೊಂದು ಚಿತ್ರಣಗಳನ್ನ ವ್ಯಕ್ತಿ ಚಿತ್ರಣಗಳನ್ನ ವ್ಯಾಕರು ನೀಡಿದ್ದಾರಲ್ಲ ಅದರಲ್ಲಿ ಈ ಮುಖ್ಯವಾದಂತಹ ಈ ಒಂದು ಗುಣಗಳು ನಾವು ಮಹರ್ಷಿಗಳ ಜೀವನದಲ್ಲಿ ನೋಡ್ತಕ್ಕಂಥದ್ದು ತಪೋ ನಿಧಿ ನಮ್ಮ ರೀತಿಯಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ನಿಧಿ ಅಲ್ಲ ಅವರಿಗೆ ತಪಸ್ಸೇ ನಿಧಿ ತಪಸ್ ಮಾಡ್ತಾ ಇರ್ತಾರೆ ಯಾಕೆ ತಪಸ್ ಮಾಡೋದಕ್ಕೆ ಅದರಿಂದ ಏನೋ ಪ್ರಯೋಜನ ಅಂತಲ್ಲ ಲೋಕ ಕಲ್ಯಾಣವಾಗಲಿ ಅಂತ ನಮ್ಮ ನಿಮ್ಮನ್ನ ಉದ್ದೇಶದಲ್ಲಿ ಇಟ್ಕೊಂಡು ಅವ್ರು ತಪಸ್ ಮಾಡು ಮಹಾತ್ಮರು ಅಲ್ಪಾತ್ಮರು ಹಾಗಲ್ಲ ತಮಗೋಸ್ಕರ ಮಾತ್ರ ಮಾಡು ತಾವು ಇಂತಿತ್ತು ಅಷ್ಟೇ ಸರ್ಕಲ್ ಚಿಕ್ಕದು ಆದ್ರೆ ಮಹಾತ್ಮರ ಸರ್ಕಲ್ಲು ಇಡೀ ವಿಶ್ವ ಎಲ್ಲರಿಗೋಸ್ಕರ ಮಾಡ್ತಾರೆ ಯಾಕಂದ್ರೆ ಅವ್ರಿಗಂತ ಏನು ಇಲ್ಲ ಇಲ್ಲಿ ಒಳಗೆ ಈ ಅಹಮಕ್ಕಂತದ್ದು ಇಲ್ವೇ ಇಲ್ಲ ಅವರು ಇಡೀ ಜಗತ್ತೇ ಅವರು ಹೀಗಾಗಿ ಆ ತಪೋನಿಧಿಯಂತೆ ಈ ತಪೋನಿಧಿ ಅನ್ನುವಂತಹ ಶಬ್ದವನ್ನ ಅವ್ರು ಯಾಕೆ ಬಳಸಿದ್ದಾರೆ ಗೊತ್ತಾ ಈ ಮಹಾಭಾರತ ಎಷ್ಟೊಂದು ಜನ ಹೇಳ್ತಾರೆ ಕಾಲ್ಪನಿಕ ಕಾಲ್ಪನಿಕ ಅಂತ ಕಾಲ್ಪನಿಕ ಅಂತ ಕೇವಲ ಕಲ್ಪನೆಯಿಂದ ಹುಟ್ಟಿದ್ದು ಅಂತ ಸ್ವಾಮಿ ವ್ಯಾಸರಂತರು ಯಾರು ಇರ್ಲಿಲ್ಲ ಇನ್ಯಾರು ಇರ್ಲಿಲ್ಲ ಯಾರೋ ಹುಟ್ಟ ಅದಕ್ಕೆ ನಮ್ಮ ಉತ್ತರ ಏನು ಅಂತ ಹೇಳಿದ್ರೆ ನೋಡಿ ಈ ವ್ಯಾಸರು ಅಂತಕ್ಕಂಥವ್ರು ಈ ಮಹಾಮತಿ ಅಂತ ಯಾಕೆ ಅನ್ಸ್ಕೊಂಡ್ರು ಮಹಾತ್ಮ ಅಂತ ಯಾಕೆ ಅನ್ಸ್ಕೊಂಡ್ರು ಅಂತ ಹೇಳಿದ್ರೆ ತಮ್ಮ ಆತ್ಮಚರಿತ್ರೆಯ ರೂಪವಾಗಿ ತಮ್ಮ ವಂಶವರ್ಣನೆಯನ್ನು ಇವರು ಬರೆದಿದ್ದಾರಲ್ಲ ಒಬ್ಬ ಮನುಷ್ಯ ತನ್ನ ವಂಶದಲ್ಲಿರ್ತಕ್ಕಂತಹ ದೋಷವನ್ನು ತೋರಿಸ್ಕೊಡ್ಲಿಕ್ಕೆ ಸಮರ್ಥನಾಗ್ತಾನೆ ಧೈರ್ಯವಿದೆ ಬರೆದಿದ್ದಾರಲ್ಲ ಇಲ್ಲಿ ಪಾಂಡವರ ಕೌರವರ ಈ ರೀತಿಯಾದಂತಹ ಯುದ್ಧಗಳು वैवन्य वेश सन बर धारा यार ते तम वंशद्दे चरत्र बर्कली खाद्य अंत महात्मा आगिंदे हे आम महाभारत आदिपर्वे ब्रिवेर वर्षि लब्धकामो लब्धकाम कृष्ण द्वैपायनो मुनि नि शुचि शक्तो महात बाधितापो नियमस्थाय कृतमेत महर्षिणा महाभारतवन वर्ष महाभारतवेद अदेवे वर्ष वर्ष तक महर्षि व्यास आर्ष महाभारतव बड़े ಈ ಅವ್ರು ಬರೆದಂತಹ ಈ ಮಹಾಭಾರತ ಹದಿನಾಲ್ಕು ಲಕ್ಷ ಅರವತ್ತು ಲಕ್ಷ ಶ್ಲೋಕ ಉಳ್ಳದ್ದು ಸಣ್ಣದಲ್ಲ ಒಂದು ಲಕ್ಷ ಉಳದ್ದು ಈ ಮಧ್ಯಲೋಕಕ್ಕೆ ಅವರು ಕೊಟ್ಟಿದ್ದಲ್ಲ ದೇವಲೋಕ ಅದಕ್ಕೆ ಕೊಟ್ಟಂತಹ ಅರವತ್ತು ಲಕ್ಷ ಶ್ಲೋಕಗಳು ಯಾಕೆಂದ್ರೆ ಅವರ ಮತಿ ಇನ್ನು ವಿಶಾರದ ಅದು ಅರವತ್ತು ಲಕ್ಷ ಶ್ಲೋಕಗಳನ್ನು ತಲೆಯಲ್ಲಿ ಇಟ್ಟುಕೊಳ್ಳುವಂತಹ ಕೆಪ್ಯಾಸಿಟಿ ಅಲ್ಲಿದೆ ಆ ಲೋಕದಲ್ಲಿ ಹೀಗಾಗಿ ಅರವತ್ತು ಲಕ್ಷಗಳನ್ನು ಕೊಟ್ಟರು ನಂತರ ಬರ್ತಾ ಬರ್ತಾ ಲೋಕಗಳು ತೀರಿದಾಗ್ತಾ ಇದ್ದ ಹಾಗೆ ಅವರ ಒಂದು ಕೆಪಾಸಿಟಿ ಕೂಡ ಕಡಿಮೆ ಆಗ್ತಾ ಇದ್ದಾಗೆ ಆ ಶ್ಲೋಕಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಕೊಂಡು ಮಾಡ್ಕೊಂಡು ಬಂದು ಮರ್ತ್ಯ ಲೋಕಕ್ಕೆ ಒಂದು ಲಕ್ಷ ಶ್ಲೋಕಗಳನ್ನು ಕೊಟ್ಟಿದ್ದಾರೆ ಅದು ಕೂಡ ನಮ್ಗೆ ಜಾಸ್ತಿ ಆಗ್ತಾರೆ ಅದಕ್ಕೋಸ್ಕರ ಅದರಲ್ಲೂ ಕೂಡ ಸಾರವನ್ನು ನಾವು ತೆಗೆದಿದ್ದೇವೆ ಭಗವದ್ಗೀತೆ ನಮ್ಮ ಪ್ರಸ್ತುತ ಈ ಗ್ರಂಥದಲ್ಲಿ ಹೀಗೆ ಮೂರು ವರ್ಷ ತಗೊಂಡ್ರು ಲಬ್ಧ ಕಾಮರಾದರು ಅಂದ್ರೆ ಅವರ ತಲೆಯಲ್ಲಿ ಸಂಕಲ್ಪವನ್ನು ಇಟ್ಕೊಂಡಿದ್ರು ನಾನು ಸಮಸ್ತ ವೇದ ಸಾರವನ್ನ ಬರೀಬೇಕು ಅಂತ ಅದು ಲಬ್ಧಕಾಮವಾಯಿತು ಅವರಿಗೆ ಸಿಕ್ತು ಪ್ರಾಪ್ತಿವಾಯಿತು ಮೂರು ವರ್ಷದ ನಂತರ ಕೃಷ್ಣದ್ವೈಪಾಯನು ಮುನಿಹಿ ಕೃಷ್ಣದ್ವೈಪಾಯಿನರು ಮುನಿಯು ನಿತ್ಯೋತ್ಥಿತ ಈ ಮೂರು ವರ್ಷ ಬರೆದ್ರಲ್ಲ ಹಗಲು ಎರಡು ಕೂತ್ಕೊಂಡು ಬರ್ದಿಲ್ಲ ತಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುವುದರ ಜೊತೆಗೆ ಇದನ್ನ ಬರೋದು ನೋಡಿ ಅವರಿಗೆ ಟೈಮ್ ಎಲ್ಲಿಂದ ಸಿಕ್ತು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ನಮಗೆ ಇಪ್ಪತ್ತ ನಾಲ್ಕು ಗಂಟೆ ಅದರಲ್ಲಿದ್ದರೂ ಕೂಡ ನಾವು ಸಮಯವನ್ನು ಹೆಚ್ಚು ವೇಸ್ಟ್ ಮಾಡುವುದೇ ಜಾಸ್ತಿ ಯಾಕೆ ಅಂದರೆ ಅದು ಏಕಾಗ್ರವಾದಂತಹ ಮನಸ್ಸಲ್ಲ ಅದು ತಪೋ ನಿಧಿಯಾದಂತಹ ಮನಸ್ಸಲ್ಲ ಅದು ಯಾಕೆ ಬೇಕು ಅಂದರೆ ಹೀಗೆ ತಪಸ್ಸು ಮಾಡುವುದರಿಂದ ನಿಮಗೆಲ್ಲ ಸುದ್ದಿ ಆಡಬೇಕು ಮೊಟ್ಟ ನಿಮ್ಮ ಮನಸ್ಸು ಚುರುಕಾಗತ್ತೆ ಏಕಾಗ್ರವಾಗುತ್ತೆ ಮಾಡುವಂತಹ ಕೆಲಸವನ್ನು ಅತ್ಯಂತ ಸಮರ್ಥವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡುವಂತಹ ಸಾಮರ್ಥ್ಯವನ್ನು ಬರ್ತದೆ ಅದನ್ನು ಇಲ್ಲಿ ವ್ಯಾಸರ ಈ ಒಂದು ಕಾಲಗಳಲ್ಲಿ ತೋರಿಸಲಾಗಿದೆ ನಿತ್ಯೋತ್ಸಿತ ಪ್ರತಿ ದಿವಸವೂ ಕೂಡ ಅತ್ಯಂತ ಉಷ ಕಾಲದಲ್ಲೇದು ಶುಚಿಹಿ ತಮ್ಮ ಎಲ್ಲ ಸ್ನಾನ ಸಂಧ್ಯಾ ಮಾಡಿ ಶಕ್ತ ಮಹಾಭಾರತ ಆಗಿತ ಮೊದಲಿನಿಂದಲೂ ಕೂಡ ಕೂತ್ಕೊಂಡು ಮಹಾಭಾರತವನ್ನ ಅವರು ಮುಗಿಸುವುದರಲ್ಲಿ ಶಕ್ತರಾದರು ಸಮರ್ಥರಾದರು ತಪೋ ನಿಯಮ ಮಾಸ್ಥಾಯ ಇದರ ಮಧ್ಯ ಮಧ್ಯದಲ್ಲಿ ಏನ್ ಮಾಡ್ತಾ ತಪಸ್ಸನ್ನು ಕೂಡ ಮಾಡ್ತಾ ಇದ್ರು ಕೃತಮೇತನು ಮಹರ್ಷಿಣ ಹೀಗೆ ಮಾಡಿ ಈ ಮಹರ್ಷಿಗಳಿಂದ ಈ ಮಹಾಭಾರತವು ರಚಿತವಾಯಿತು ಅನ್ನುವಂತಹ ಈ ಸಾಧಗಳು ಮಹಾಭಾರತದಲ್ಲೇ ಸಿಗ್ತದೆ ನೋಡಿ ನಮ್ಗೆ ಅದೇ ಪುರಾವೇರಿ ಈ ವ್ಯಾಸರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾವಿಲ್ಲಿ ಮಾಡಿಕೊಳ್ಳೇಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ವ್ಯಾಸೇನ ಗ್ರಧಿತಾಂ ಪುರಾಣ ಮುನಿನ ಅನ್ನುವಂತಹ ಒಂದು ಮಂಗಳ ಶ್ಲೋಕವನ್ನು ನಾವು ಓದಿದ್ವಿ ಪಾರ್ಥಾಯ ಮುಂದೆ ಬರ್ತದಲ್ಲ ಅದು ಈ ವ್ಯಾಸೇನ ಗ್ರಧಿತಾಂ ಅಂತ ಹೇಳಿದಾಗ ಈ ವ್ಯಾಸ ಅಂತ ಶಬ್ದ ಬಂತಲ್ಲ ವೇದ ಅಂತ ಈ ಕರ್ಮದಿಂದ ಹುಟ್ಟಿದಂತಹ ಈ ಹೆಸರು ಕೃಷ್ಣದ್ವೈಪಾಯನರಿಗೆ ಮಾತ್ರ ಬಂದಿದ್ದಲ್ಲ ಯಾಕೆ ಅಂತ ಹೇಳಿದ್ರೆ ಕೃಷ್ಣದ್ವೈಪಾಯನರು ಈ ಮನ್ವಂತರದಲ್ಲಿ ಅಂದರೆ ಮನು ಆಳುವಂತಹ ಈ ಕಾಲ ಏನಿದೆ ಅದು ಮನ್ವಂತರ ಈ ಮನ್ವಂತರದಲ್ಲಿ ಮಾತ್ರ ಕೃಷ್ಣದ್ವೈಪಾಯನ ಅವರು ವ್ಯಾಸರಾದರು ಅಂದರೆ ವೇದವನ್ನ ವಿಭಾಗ ಮಾಡಿದರು ಇತ್ಯಾದಿ ಇಪ್ಪತ್ತ ಎಂಟು ಮನ್ವರ ಮನ್ವಂತರಗಳನ್ನು ಕೂಡ ಅವರ ಹಿಂದೆ ಅನೇಕ ವೇದ ವ್ಯಾಸರು ಆಗಿ ಹೋಗಿದ್ದಾರೆ ಅಂತ ನಮಗೆ ವಿಷ್ಣು ಪುರಾಣ ಮತ್ತಿತರ ಪುರಾಣಗಳಿಂದ ತಿಳಿದು ಬರ್ತದೆ ಅದರ ನಾಮಗಳು ಈ ರೀತಿ ಇದೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ ಮೊದಲನೆಯ ವೇದ ಬ್ರಹ್ಮ ಎರಡನೆಯದಾಗಿ ಮನು ಮೂರನೆಯದಾಗಿ ಶುಕ್ರ ನಾಲ್ಕನೆಯದಾಗಿ ಬೃಹಸ್ಪತಿ ಐದನೆಯದೇ ಸೂರ್ಯ ಆರನೆಯವನು ಮೃತ್ಯು ಏಳನೆಯವನು ಇಂದ್ರ ಎಂಟನೆಯವನು ವಸಿಷ್ಠ ಎಂಟನೆಯ ಎಂಟನೆಯವನು ವಸಿಷ್ಠ ಒಂಬತ್ತನೆಯವನು ಸಾರಸ್ವತ ಹತ್ತನೆಯವನು ತ್ರಿಧಾಮ ಅನ್ನುವಂತಹ ಒಬ್ಬ ರಿಷಿತಿ ಹನ್ನೊಂದನೆಯವನು ತ್ರಿವೃಷ ಭರದ್ವಾಜ ಈ ಭರದ್ವಾಜ ಅನ್ನುವಂಥ ಎರಡು ಬಾರಿ ಬರ್ತದೆ ಹೀಗಾಗಿ ನಾವು ತಿಳ್ಕೊಳ್ಬೇಕು ಅದನ್ನ ನಾವು ಈಗ ಹೇಗೆ ರಾಜರ ಹೆಸರು ಹೇಳುವಾಗ ಒಂದನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ಅಂತ ಹೇಳ್ತೇವ್ಯೋ ಹಾಗೆ ಒಂದನೇ ಭರದ್ವಾಜ ಮತ್ತು ಎರಡನೇ ಭರದ್ವಾಜ ಅಂತ ಹೇಳಬೇಕಾಗತ್ತೆ ಹನ್ನೆರಡನೆಯ ನಾಮ ಭರದ್ವಾಜ ಹದಿಮೂರನೆಯ ನಾಮ ಅಂತರಿಕ್ಷ ಹದಿನಾಲ್ಕನೇ ನಾಮ ಧರ್ಮಿ ಅನ್ನುವಂತಹ ಋಷಿ ಹದಿನೈದು ತಯ್ಯಾರುಣಿ ಹದಿನಾರು ಧನಂಜಯ ಹದಿನೇಳು ಕೃತಂಜಯ ಹದಿನೆಂಟು ಸಂಜಯ ಸಂಜಯ ಅಂದರೆ ಈ ಸಂಜೆಯ ಅಲ್ಲ ಒಬ್ಬ ಋಷಿಯ ಹೆಸರು ಸಂಜಯ ಹತ್ತೊಂಬತ್ತನೇನು ಭರದ್ವಾಜ ಪುನಃ ಬಂತಿಲ್ಲ ಎರಡನೇ ಭರದ್ವಾಜ ಅಂತ ಹೇಳ್ಕೊಳ್ಬೋದು ಇಪ್ಪತ್ತನೇದು ಗೌತಮ ಇಪ್ಪತ್ತೊಂದು ಉತ್ತಮ ಇಪ್ಪತ್ತೆರಡು ವೇಣ ಇಪ್ಪತ್ಮೂರು ತೋಮ ಪುಷ್ಪಾಯಣ ಇಪ್ಪತ್ನಾಲ್ಕು ರಿಕ್ಷ ಭಾರ್ಗವ ಇಪ್ಪತ್ತೈದು ಶಕ್ತಿ ಇದೆ ಶಕ್ತಿ ಆ ಯುವದಲ್ಲೂ ಶಕ್ತಿ ಇದ್ದ ಇಪ್ಪತ್ತ ಪರಾಶರ ಇದೇ ಪರಾಶರು ಯಾರು ಈ ವಿಷ್ಣು ಪುರಾಣದ ಕರ್ತೃವೋ ವಿಷ್ಣು ಪುರಾಣವನ್ನು ಪರಾಶರ್ರೇ ತಮ್ಮ ಮಗನಿಗೆ ಕೊಟ್ಟಿದ್ದು ಅಂತ ಹೇಳ್ತಾರೆ ಹೀಗಾಗಿ ಇಲ್ಲಿ ಪರಾಶರ ಕುರಿತಾದ ಇದೇ ಇದೆ ಪರಾಶರ ಸಂವಿಧಿ ಅನ್ನುವಂತಹ ಇನ್ನೊಂದು ಹೆಸರು ಕೂಡ ಇದೆ ಅದಕ್ಕೆ ಪರಾಶರ ಇಪ್ಪತ್ತಾರು ಇಪ್ಪತ್ತೇಳನೆಯದು ಜಾತೂಕರಣ ಅನ್ನುವಂತಹ ಋಷಿ ಇಪ್ಪತ್ತೆಂಟನೆಯವರೆ ಕೃಷ್ಣ ದ್ವೈಪಾಯನ ಮುಂದೆ ಬರಲಿಕ್ಕ ಇರ್ ವ್ಯಾಸರ ಹೆಸರನ್ನು ಆಗಲೇ ಹೇಳಲಾಗಿದೆ ಅದು ಅಶ್ವತ್ಥಾಮ ಅಶ್ವತ್ಥಾಮ ಮುಂದಿನ ವೇದವ್ಯಾಸ ಅಂತ ಆ ಪುರಾಣದಲ್ಲಿ ಉಲ್ಲೇಖವಾಗಿದೆ ಹೀಗೆ ಇಷ್ಟು ವೇದ ವ್ಯಾಸರಿದ್ದಾರೆ ಆಯಾ ಯುಗಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಲ್ಲಿ ಹಿಂದೆ ಯಾವ ಯುಗದ ದ್ವಾಪರ ಯುಗದಲ್ಲಿ ಸಂಧಿಯಲ್ಲಿ ದ್ವಾಪರ ಹಾಗೂ ಈ ಕಲಿಯ ಸಂಧಿಯಲ್ಲಿ ಯಾವ ರೀತಿ ವೇದವನ್ನು ವಿಭಾಗ ಮಾಡಲಾಗಿತ್ತೋ ಅದೇ ರೀತಿಯಲ್ಲಿ ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಆ ವೇದವನ್ನು ಮುಂದಿನ ಪೀಳಿಗೆಯವರು ಮುಂದುವರಿಸಿಕೊಂಡು ಹೋಗಲಿ ಅವರ ಮಸ್ತಕಗತವಾಗಲಿ ಅನ್ನುವಂಥ ಉದ್ದೇಶದಿಂದ ವ್ಯಾಸ ಮಾಡಲಾಗಿದೆ ಹಾಗೆ ಅಂತಹ ಕೃಷ್ಣದ್ವೈಪಾಯನದ ಬಗ್ಗೆ ಸಾಕ್ಷಾತ್ ಪರಮಾತ್ಮನೇ ವಿಷ್ಣು ಪುರಾಣಲು ಮಾತನ್ನು ಹೇಳಿದ್ದಾನೆ ಕೃಷ್ಣದ್ವೈಪಾಯನ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹಿ ಅನ್ ಅನ್ಯೋ ಭವಿ ಮೈತ್ರೇಯ್ಯ ಮಹಾಭಾರತೃತ್ ಭವಿ ಅಂದರೆ ಕೃಷ್ಣದ್ವೈಪಾಯನ ಅಂತಕ್ಕಂತಹ ಈ ವ್ಯಕ್ತಿಯನ್ನು ಈ ವ್ಯಾಸರನ್ನು ನಾರಾಯಣಂ ಪ್ರಭುಂ ವಿದ್ಧಿ प्रभु नारायण एंब एबंते भावे याके सा नारायण एबंतुअ्रे कोहि अन्ो भवती मैत्रेय हे मैत्रेय अवंत ऋषिये कॉहि अन्ो भवती महाभारतक अंत महाभारत अवंत ग्रंथव आ सामर्थ्य इन्याद इली साध्य ಅವನು ಸಾಕ್ಷಾತ್ ನಾರಾಯಣ ಅಂಶಾವತಾರಿ ಆಗದೆ ಹೋದರೆ ಬೇರೆ ಯಾರಿಗೂ ಕೂಡ ಈ ಮಹಾಭಾರತವನ್ನು ನಿರ್ಮಿಸುವಂತಹ ಸಾಮರ್ಥ್ಯ ಬರುವುದಿಲ್ಲ ನಮ್ಮದಾಗಿ ಸಾಕ್ಷಾತ್ ನಾರಾಯಣನ ಉಕ್ತಿ ಇದು ವಿಷ್ಣು ಹೀಗೆ ನಾವು ಇಂದು ಈ ಮಂಗಳ ಶ್ಲೋಕದಲ್ಲಿ ಬರ್ತಕ್ಕಂತಹ ಸ್ಥಾಪಕಾಯಿದ ಧರ್ಮಸ್ಥ ಶ್ರೀರಾಮಕೃಷ್ಣ ಪರಮಾಂಸರ ನಂತರ ಈ ಗೀತಾಚಾರ್ಯನ ಹಾಗೂ ಈ ವೇದವ್ಯಾಸಾಚಾರ್ಯರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನೋಡಿ ಮುಂದಿನ ನಮ್ಮ ಈ ಜ್ಞಾನಯಜ್ಞದಲ್ಲಿ ಮುಂದಿನ ಮಂಗಳ ಶ್ಲೋಕಕ್ಕೆ ಹೋಗೋಣ ಓಂ ಊರ್ಣಭದ ಪೂರ್ಣಮಿ ದಂ ಪೂರ್ಣ ಪೂರ್ಣುಧಚ್ಚತೆ ಓರ್ಣತ್ಯಪೂರ್ಣಮಾಧಾಯ ಪೂರ್ಣಮೇವಶಿಷ್ಯತೆ ಶಾಂ ತಿ ಹರಿ ಓಕೃಷ್ಣಾರ್ಪಣಮಸ್ತು ಎಲ್ಲರತ್ರ ಇದೆಯಲ್ಲ